بسم الله الرحمن الرحيم برمதாயमयेनो करुणामिदियो आदा अल्लाहना नाम अदिनदा لا اقسم بيوم القيامه الله नान पुनरूतान दिनदा आणेहा कुतेने ولا اقسم بالنفس اللوامه متو الله ನಾನು ಹಳಿಯುವ ಚಿತ್ತದ ಆಣೆ ಹಾಕುತ್ತೇನೆ ಅಯಸ್ಸು ಅವನ ಎಲುಬುಗಳನ್ನು ಒಟ್ಟುಗೂಡಿಸಲಾರೆವೆಂದು ಮಾನವನು ಭಾವಿಸುತ್ತಿರುವನೇ ಕಲ ಆದಿರಿಯನ ಯಾಕಿಲ್ಲ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 ಅಂದು ಮಾನವನಿಗೆ ಅವನ ಹಿಂದಿನ ಮುಂದಿನ ಸಕಲ ಕರ್ಮಗಳನ್ನು ತೋರಿಸಿಕೊಡಲಾಗುವುದು ಬಸೇರೋಹ ವಾಸ್ತವದಲ್ಲಿ ಮಾನವನು ತಾನೇ ತನ್ನನ್ನು ಚೆನ್ನಾಗಿ ಬಲ್ಲನು ಅಲ್ ಕೋರೋ ಅವನು ಎಷ್ಟೇ ನೆಪಗಳನ್ನೊಡ್ಡಿದರೂ ಸರಿ ಲಸು ಹರಿ ಸಂದೇಶ ವಾಹಕರೇ ಈ ದಿವ್ಯವಾಣಿಯನ್ನು ಬೇಗ ಬೇಗನೆ ಕಂಠಪಾಠ ಮಾಡಿಕೊಳ್ಳಲಿಕ್ಕಾಗಿ ನಿಮ್ಮ ನಾಲಗೈಯನ್ನು ಚಲಿಸಬೇಡಿರಿ ಇದನ್ನು ಕಂಟಪಾಟ ಮಾಡಿಸುವ ಮತ್ತು ಓದಿಸುವ ಹೊಣೆ ನಮ್ಮ ಮೇಲಿದೆ ಆದುದರಿಂದ ನಾವು ಇದನ್ನು ಓದುತ್ತಿರುವಾಗ ನೀವು ಇದರ ಪಠಣವನ್ನು ಗಮನವಿಟ್ಟು ಆಲಿಸುತ್ತೀರಿ ತುಮ್ಮ ಇನ್ನಯಾನ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 ತಮ್ಮ ಪ್ರಭುವನ್ನು ನೋಡುತ್ತಿರು ಮತ್ತು ಇನ್ನು ಕೆಲವು ಮುಖಗಳು ಖಿನ್ನವಾಗಿರು ಮತ್ತು ತಮ್ಮೊಂದಿಗೆ ಸ್ವಂಟ ಮುರಿಯುವ ರೀತಿಯಲ್ಲಿ ವರ್ತಿಸಲಾಗುವುದೆಂದು ಭಾವಿಸುತ್ತಿರು ಚಿತ್ತರ ವಕೀಲ ಖಂಡಿತ ಅಲ್ಲ ಪ್ರಾಣವು ಗಂಟಲಿಗೆ ತಲುಪುವಾಗ ಮಾಂತ್ರಿಕನು ಯಾರಾದರೂ ಇದ್ದಾನೆಯೇ ಎಂದು ಕೇಳಲಾಗುವಾಗ ಒಂದ ಹುಲ್ಫಿರೋ ಮತ್ತು ಭೂಲೋಕದಿಂದ ಅಗಲುವ ಸಮಯವೆಂದು ಮನುಷ್ಯನಿಗೆ ಮನವರಿಕೆಯಾಗುವಾಗ ವಲ್ತಸ್ಸ ಕು ಮತ್ತು ಮೊಣಕಾಲಿನೊಂದಿಗೆ ಮೊಣಕಾಲು ಸೇರಿಕೊಳ್ಳುವಾಗ ಈರೊಬ್ಬ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 ಈ ವರ್ತನೆ ನಿನಗೆ ತಕ್ಕುದಾಗಿಯೇ ಇದೆ ಮತ್ತು ಇದು ನಿನಗೆ ಭೂಷಣವಾಗಿದೆ ಮಾನವನು ತನ್ನನ್ನು ಸುಮ್ಮನೆ ಬಿಟ್ಟು ಬಿಡಲಾಗುವುದೆಂದು ಭಾವಿಸಿಕೊಂಡಿರುವನೆ ಅವನು ತಾಯಿಯ ಗರ್ಭದೊಳಗೆ ಸುರಿಸಲ್ಪಡುವಂತಹ ಒಂದು ತುಚ್ಚ ವೀರ್ಯ ಬಿಂದುವಾಗಿರಲಿಲ್ಲವೇ ತುಮಾಲ ತರುವಾಯ ಅವನು ಒಂದು ಪಿಂಡವಾದನು ಅನಂತರ ಅಲ್ಲಾಹನು ಅವನ ಶರೀರವನ್ನು ನಿರ್ಮಿಸಿದನು ಮತ್ತು ಅವನ ಅಂಗಾಂಗಗಳನ್ನು ರೂಪಿಸಿದನು ಆ ಬಳಿಕ ಅದರಿಂದ ಪುರುಷ ಮತ್ತು ಸ್ತ್ರೀಯ ಎರಡು ವರ್ಗಗಳನ್ನು ಮಾಡಿದನುರಿ ಅವನು ಮೃತರನ್ನು ಪುನಃ ಜೀವಂತಗೊಳಿಸಲು ಶಕ್ತನಲ್ಲವೇ